ಪದ್ಯ ಇಪ್ಪತ್ತ್ಮೂರು ತ್ರಿವಿಧ ಜೀವರಾಶಿಗಳಲ್ಲಿ ಮಹಾಲಕ್ಷ್ಮೀ ದೇವಿ ಯಾವ ರೀತಿಯಾಗಿ ವ್ಯಾಪಾರ ಮಾಡ್ತಾಳೆ ಅನ್ನೋ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಮೂಲ ಕಾರಣ ಪ್ರಕೃತಿಯನಿಪ ಏನೇಪ ಎಲ್ಲರೊಳಗಿದ್ದು ಸುಲೀಲೆಗೈಯೂತ ಪುಣ್ಯ ಪಾಪಗಳರ್ಪಿಸಲು ಪತಿಗೆ ಪಾಲಗಡಲೊಳು ಬಿದ್ದ ಜಲ ಕೀಲಾಲವೆನಿಪುದೆ ಜೀವಕೃತ ಕರ್ಮಾಳಿ ತದ್ವತ್ತು ಶುಭವು ಎನಿಪುದು ಸರ್ವಕಾಲದಲ್ಲಿ ಮೂಲ ಕಾರಣ ಪ್ರಕೃತಿ ಪ್ರಕೃತೈವಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಭಗವದ್ಗೀತೆಯಲ್ಲಿ ಪರಮಾತ್ಮ ತಿಳಿಸುವ ಹಂಗೆ ಎಲ್ಲ ಶಾಸ್ತ್ರಗ್ರಂಥಗಳು ತಿಳಿಸುವ ರೀತಿಯಲ್ಲಿ ಪರಮಾತ್ಮನಿಂದಲೂ ಅವನು ನಿಮಿತ್ತವಾಗಿ ಮಾಡಿಕೊಂಡಿರ್ತಕ್ಕಂತಹ ಚೇತನ ಅಚೇತನ ಪ್ರಕೃತಿಗಳಿಂದಲೂ ಎಲ್ಲ ಕರ್ಮಗಳು ನಡೀತಾ ಇದ್ದಾಗ ಜೀವ ತಾನೇ ಈ ಕರ್ಮವನ್ನು ಮಾಡಿದ್ದೀನಿ ತಾನೇ ಸ್ವತಂತ್ರ ಕರ್ತು ಅಂತ ಅಭಿಮಾನ ಪಡ್ಕೊತಾನೆ ಆದರೂ ಸರಿಯಲ್ಲ ಭಗವಂತ ಈ ಚೇತನ ನಿಮಿತ್ತ ಮಾಡಿಕೊಂಡು ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ತತ್ತತ್ ಸ್ಥಿತೋ ವಿಷ್ಣುಹೋ ತತ್ತಚ್ಛಕ್ತಿ ಪ್ರಭೋದಯನ್ ತಾನು ಮಾಡಿರ್ತಕ್ಕಂಥ ಕರ್ಮಕ್ಕೆ ಜೀವ ತಾನೊಬ್ಬನೇ ಕಾರಣ ಅಲ್ಲ ಗುರು ಪುಣ್ಯದಿಂದ ಸತ್ಕರ್ಮಗಳನ್ನು ಮಾಡಿರ್ತಾನೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ವಾಯುದೇವರ ಪರಮಾತ್ಮನ ಅನುಗ್ರಹದಿಂದ ಒಂದು ಕಿಮಾನದಾಗ್ತಾ ಇದೆ ಆದ್ದರಿಂದ ಜೀವನ ಪಾತ್ರ ಒಂದು ಕರ್ಮದಲ್ಲಿ ಅನ್ನೋದು ಅತ್ಯಲ್ಪ ಆದರೂ ಕೂಡ ತಾನು ನಿಮಿತ್ತ ಆಗಿದ್ದರೂ ತಾನೇ ಕರ್ಮವನ್ನ ಮಾಡಿದಿನಿ ತಾನೇ ಸ್ವತಂತ್ರ ಕರ್ತರು ಆದ್ದರಿಂದ ನಾನೇ ಫಲಭೋಗ್ತರು ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾನೆ ಅದನ್ನು ಬಿಟ್ಟು ಜೀವನದಿಂದ ನಡೆಸಲ್ಪಟ್ಟ ಕರ್ಮ ಗುರು ಹಿರಿಯರ ಪುಣ್ಯ ಹರಿವಾಯುಗುರುಗಳ ಅನುಗ್ರಹ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ತಾನು ಮಾತ್ರ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಭಗವಂತ ಪ್ರೀತ್ಯಾಸ್ಪದನಾಗ್ತಾನೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಅನುಗ್ರಹಿಸ್ತಾನೆ ಆದ್ದರಿಂದ ನಮಗೆ ಕರ್ಮ ಮಾಡುವ ಸ್ವಾತಂತ್ರ್ಯ ಇಲ್ಲ ಹಾಗರ್ ಕರ್ಮ ಮಾಡಲಿಕ್ಕೆ ಅಧಿಕಾರನೇ ಇಲ್ಲವಾ ಅಂತ ಹೇಳಿದರೆ ಪರಾಧೀನ ಕರ್ತೃತ್ವ ಇದೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು ಆದ್ದರಿಂದ ಅದನ್ನು ಅರ್ಪಣೆಯನ್ನು ನೇರವಾಗಿ ಭಗವಂತನಿಗೆ ಮಾಡುವಂಥ ಸ್ವಾತಂತ್ರ್ಯವೂ ಕೂಡ ನಮಗೆ ಇಲ್ಲ ಗುರುಗಳ ಮೂಲಕವೇ ಕರ್ಮವನ್ನು ಸಮರ್ಪಣೆ ಮಾಡಬೇಕು ವೈಕುಂಠಾದಿ ಮುಕ್ತಿ ಮೊದಲಾಗಿರ್ತಕ್ಕಂಥ ಫಲವನ್ನು ನಾವು ಗುರುಗಳ ಮೂಲಕವೇ ಪಡ್ಕೋಬೇಕು ಭಗವಂತನ ಸಂಕಲ್ಪ ಇರೋದು ಹಾಗೆ ಅಗಮ್ಯತ್ವ ಥಸ್ಮಿನ್ ಅವಿಷ್ಟೋ ಮುಕ್ತಿದೋ ಭವೇತದ ಗುರುಗಳ ಅಂತರ್ಯಾಮಿಯಾಗಿಯೇ ಕ್ರಮ ಸ್ವೀಕಾರ ಮಾಡ್ತೀನಿ ಗುರುಗಳ ಅಂತರ್ಯಾಮಿಯಾಗಿ ಇದ್ದು ನಾನು ಅನುಗ್ರಹ ಮಾಡ್ತೀನಿ ಅಂತ ಆದ್ದರಿಂದ ಎಲ್ಲವೂ ನಡೀತಾ ಇರೋದೆವು ಗುರುಗಳ ಮೂಲಕ ಅದನ್ನೇ ಶಾಸ್ತ್ರ ಹೇಳಿದ್ದು ಗುರುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕೋತಿ ಹೀಗೆ ಗುರು ಹಿರಿಯರ ವಾಯುದೇವರ ಲಕ್ಷ್ಮೀದೇವಿಯ ಮೂಲಕವೇ ಕ್ರಮಬದ್ಧವಾಗಿ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅವರು ಭಗವಂತನಿಗೆ ಕರ್ಮವನ್ನು ಸಮರ್ಪಣೆ ಮಾಡಿದಾಗ ಆ ಕರ್ಮ ಪುಣ್ಯಕರ್ಮ ಅಂತ ಕರೆಸ್ಕೊಂಡು ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗತ್ತೆ ಈ ಕರ್ಮವನ್ನು ನಮ್ಮ ಪ್ರೇರಣೆಯಿಂದ ಭಕ್ತ ಮಾಡಿದಾನೆ ಅದನ್ನು ಸ್ವೀಕರಿಸುವಂಥ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅರ್ಪಣೆಯನ್ನು ಮಾಡುತ್ತಾರೆ ಆದ್ದರಿಂದ ತಸ್ಮಿನ್ನಪೋ ಮಾತರಿಶ್ವ ದಾದಾತಿಯಿಂದ ಉಪನಿಷತ್ತೆಲ್ಲ ತಿಳಿಸುವಂಗೆ ವಾಯುದೇವರೇ ಎಲ್ಲರೊಳಗಿದ್ದು ಪ್ರೇರಣೆ ಮಾಡಿ ಆ ಕರ್ಮವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ ಇಲ್ಲಿ ವಾಸ್ತವಿಕವಾಗಿ ಹೇಳೋದಾದರೆ ವಾಯುದೇವರು ನಿಮಿತ್ತ ಮಾತ್ರ ಜೀವೋತ್ತಮರು ಮಹಾಲಕ್ಷ್ಮೀ ದೇವಿ ಕರ್ಮಗಳನ್ನು ಮಾಡಿ ಮಾಡಿಸ್ತಾಳೆ ಅದನ್ನೇ ಸ್ತೋತ್ರದಲ್ಲಿ ತಿಳಿಸ್ತಾರೆ ದ್ವಾದಶಸ್ತೋತ್ರದಲ್ಲಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯ ಅಪಾಂಗಲವ ಮಾತೃತ ಊರ್ಜಿತಾ ಸ ಶ್ರೀಯತ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಆದ್ದರಿಂದ ಭಗವಂತನ ಕೃಪಾ ಕಟಾಕ್ಷದಿಂದ ಶ್ರೀಯತ್ ಕಟಾಕ್ಷ ಬಲವತ್ ಪ ಲಕ್ಷ್ಮೀದೇವಿ ಆ ಜೀವರಲ್ಲಿ ಆಯಾ ಕರ್ಮಗಳನ್ನು ಮಾಡಿಸಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾಳೆ ಶ್ರೀಮದ್ ಆಚಾರ್ಯ ತಿಳಿಸೋಂಗೆ ಭಗವಂತ ತನ್ನ ಸ್ವಾತಂತ್ರ್ಯದಲ್ಲಿ ಸ್ವಲ್ಪವನ್ನು ತೆಗೆದು ಅದರಲ್ಲಿ ಅರ್ಧಾಂಶವನ್ನು ಮೂರು ಭಾಗ ಮಾಡಿ ಅದರೊಳಗೆ ಎರಡು ಭಾಗವನ್ನು ಇನ್ನೂರರಲ್ಲಿ ನೂರ ಮೂವತ್ತೆರಡು ಮುಕ್ಕಾಲು ಭಾಗವನ್ನು ತನ್ನೊಳಗೆ ಇಟ್ಕೋತಾನೆ ಲಕ್ಷ್ಮೀ ದೇವಿಗೆ ಅರವತ್ತೇಳು ಕಾಲು ಭಾಗವನ್ನು ಕೊಡ್ತಾನೆ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳ್ಕೊಂಡ್ವಿ ಆ ಬಲವೆ ಶ್ರೀಯತ್ ಕಟಾಕ್ಷ ಬಲವತಿ ಅಂದರೆ ಇದೇ ಅರ್ಥ ಅರವತ್ತೇಳು ಕಾಲು ಭಾಗವನ್ನು ಭಗವಂತ ಕೊಟ್ಟಿದ್ದಕ್ಕೆ ಅನಂತ ಜೀವರಾಶಿಗಳಲ್ಲಿ ಅನಂತರೂಪಗಳಿಂದ ಇದ್ದು ಕರ್ಮವನ್ನು ಮಾಡಿಸೋದು ಇತ್ಯಾದಿ ಎಲ್ಲವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಸರ್ವ ದೇವತ ಆಪಹ ಆಪಹ ಅನ್ ನೀರಿನಲ್ಲಿ ಎಲ್ಲ ದೇವತೆಗಳಿರ್ತಾರೆ ಅತಿಶಯೇನ ಪಾವಯತಿ ಇತಿ ಆಪ ಅಂತ ನೀರಿಗೆ ಅತಿಶಯವಾಗಿ ಪಾವನ ಮಾಡುವ ಶಕ್ತಿಯನ್ನು ಭಗವಂತ ಕೊಟ್ಟಿಯಾನೆ ಸ್ರವರೂಪೇಣ ಗಂಗಾಂಬು ಅನಾಥ ಸಂಶಯ ಭಗವಂತನೇ ದ್ರವರೂಪದಿಂದ ಇದ್ದು ಆ ನೀರಿಗೆ ಪಾವನತ್ವವನ್ನು ಕೊಟ್ಟಿಯಾನೆ ಆದ್ದರಿಂದ ಆ ನೀರು ಜಗತ್ತನ್ನು ಪಾವನ ಮಾಡ್ತಾ ಇದೆ ಆದ್ದರಿಂದ ನಾವು ಕೃಷ್ಣಾರ್ಪಣ ಅಂತ ಒಂದು ಕರ್ಮಕ್ಕೆ ಸಮರ್ಪಣಾ ಕಾಲದಲ್ಲಿ ಒಂದು ಹನಿ ನೀರು ಬಿಟ್ಟರೆ ಆ ನೀರಿನ ಮೂಲಕ ಎಲ್ಲ ದೇವತೆಗಳು ಕೂಡ ಭಗವಂತನ ಪಾದಕಮಲದಲ್ಲಿ ತಾವು ತಮ್ಮನ್ನು ತಾವು ನಮ್ಮಿಂದ ಮಾಡಿಸಿರ್ತಕ್ಕಂಥ ಕರ್ಮ ಎರಡನ್ನೂ ಕೂಡ ಭಗವಂತನಿಗೆ ಒಪ್ಪಿಸ್ತಾರೆ ನೀರು ಸ್ವೀಕಾರ ಮಾಡಿ ಅನುಗ್ರಹ ಮಾಡು ಅಂತ ದೇವತೆಗಳು ಅದನ್ನು ಶುದ್ಧಿ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಸ್ವೀಕಾರ ಮಾಡಿ ಕರ್ಮಕ್ಕೆ ತಕ್ಕಂತೆ ನಮಗೆ ಫಲವನ್ನು ಕೊಡ್ತಾನೆ ಆದ್ದರಿಂದ ಮೂಲ ಕಾರಣ ಪ್ರಕೃತಿ ಏನಪ್ಪ ಮಹಾಲಕ್ಷ್ಮಿ ಎಲ್ಲರೊಳಗಿದ್ದು ಇಷ್ಟನ್ನು ಮಾಡತಕ್ಕಂಥವಳು ಲಕ್ಷ್ಮೀದೇವಿ ಹೇಗೆ ಮಾಡಿಸ್ತಾಳೆ ಅಂದರೆ ಸುಲೀಲೆ ಗೈಯೂತ ತ್ರಿವಿಧ ಜೀವರಾಶಿಗಳಲ್ಲೂ ಇದ್ದು ಲೀಲೆಯಿಂದ ಕರ್ಮಗಳನ್ನು ಮಾಡಿಸ್ತಾಳೆ ಲಕ್ಷ್ಮೀದೇವಿ ತಾನು ಮಾಡಿ ಮಾಡಿಸ್ತಾಳೆ ಹಂಗೆ ಲಕ್ಷ್ಮೀ ದೇವಿಗೆ ಆಯಾಸ ಆಯಿತಾ ಅಂದರೆ ಕಿಂಚಿತ್ತೂ ಇಲ್ಲ ಮಾಡಿ ಏನು ಮಾಡ್ತಾಳೆ ಪುಣ್ಯ ಪಾಪಗಳು ಅರ್ಪಿಸಲು ಪತಿಗೆ ತನ್ನ ಪತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಆ ಎಲ್ಲ ದ್ವಂದ್ವ ಕರ್ಮಗಳನ್ನು ಕೂಡ ಅರ್ಪಿಸ್ತಾಳೆ ಭಗವಂತನ ಅನುಗ್ರಹದಿಂದ ಅವನ ಒಂದು ಕೃಪಾ ಕಟಾಕ್ಷದಿಂದ ನೋಟದಿಂದ ಮಹಾಲಕ್ಷ್ಮೀ ದೇವಿ ತನ್ನಿಂದ ಅಭಿಮನ್ಯವಾಗಿರ್ತಕ್ಕಂಥ ಬಂಧಕ ಪ್ರಕೃತಿಯಿಂದ ಜೀವನನ್ನು ಆವರಿಸ್ತಾಳೆ ಪ್ರಕೃತಿಯಲ್ಲಿರ್ತಕ್ಕಂಥ ಸತ್ವ ರಜ ತಮ ಈ ತ್ರಿಗುಣಗಳಿಂದ ಜ್ಞಾನ ಸುಖ ದುಃಖಾದಿ ವಿಕಾರಗಳನ್ನು ಜೀವರಿಗೆ ಆಯಾ ಜೀವರ ಸ್ವರೂಪದಂತೆ ಅಭಿವ್ಯಕ್ತಿ ಮಾಡಿಕೊಡ್ತಾಳೆ ಮೊದಲೇ ಸುಪ್ತವಾಗಿ ಅವ್ಯಕ್ತವಾಗಿ ಗುಣಗಳ ಒನಲಿ ಇರುತ್ತೆ ಅನಾದಿಯಾಗಿ ಇರುತ್ತೆ ಅದನ್ನ ಅಭಿವ್ಯಕ್ತಿಯನ್ನು ಮಾಡೋದು ಲಕ್ಷ್ಮೀದೇವಿ ನನಗೆ ನನ್ನ ಸ್ವರೂಪವೂ ತಿಳಿಯೋಲ್ಲ ಪರಮಾತ್ಮನ ಸ್ವರೂಪವೂ ತಿಳಿಯಲ್ಲ ಕಾರಣ ಏನೊಂದು ಜೀವನಿಗೆ ತನ್ನ ಸ್ವರೂಪವನ್ನು ತಿಳಿಯದಂತೆ ಒಂದು ಆಚ್ಛಾದನೆ ಪರಮಾತ್ಮನ ಸ್ವರೂಪ ತಿಳಿಯದೇ ಇದ್ದಂತೆ ಇನ್ನೊಂದು ಪರಮಾಚ್ಛಾದಕ ಅಂತ ಇನ್ನೊಂದು ಆವರ್ಕ ಹೀಗೆ ಜೀವನ ಅನಾದಿ ಅಜ್ಞಾನವನ್ನು ಮತ್ತಷ್ಟು ಬಲಪಡಿಸ್ತಾಳೆ ಆದ್ದರಿಂದ ಏನಾಯಿತು ಜೀವನಿಗೆ ತನ್ನ ಬಗ್ಗೆಯೂ ತನಗೆ ಜ್ಞಾನ ಬರೋಲ್ಲ ಭಗವಂತನ ವಿಚಾರವೂ ತಿಳಿಯೋಲ್ಲ ಹೀಗೆ ಜೀವಾಚ್ಛಾದಕ ಪರಮಾಚ್ಛಾದಕಗಳಿಂದ ಜೀವನನ್ನು ಆಛಾದನೆ ಮಾಡಿ ಅವನಿಗೆ ತನ್ನನ್ನು ತಿಳ್ಕೊಳಕ್ಕೆ ಬಿಡದೇ ಇದ್ದಂಗೆ ಪರಮಾತ್ಮನನ್ನು ತಿಳಿಯದಂತೆ ಮಾಡ್ತಾಳೆ ಈ ಜೀವನ ಅನಾದಿ ಕರ್ಮ ಪರಂಪರೆಯನ್ನು ಜಾಗೃತಗೊಳಿಸಿ ನಿಯಂತ್ರಣ ಮಾಡೋಳು ಲಕ್ಷ್ಮೀ ದೇವಿ ಜಡ ಪ್ರಕೃತಿಗೆ ಅಭಿಮಾನಿ ಹದಿನಾರು ಕಡೆಗಳಿಂದ ಯುಕ್ತವಾಗಿರ್ತಕ್ಕಂಥ ಲಿಂಗ ದೇಹದಿಂದಲೂ ಜೀವನನ್ನು ಆಛಾದನೆ ಮಾಡ್ತಾಳೆ ಲಕ್ಷ್ಮೀದೇವಿ ಆ ಲಿಂಗ ದೇಹ ಹೆಂಗಿದೆ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳಿಸಿದ್ದಾರೆ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿಯು ಇದಕ್ಕದಿ ದೇವತೆಯು ಮಹಾಲಕ್ಷ್ಮಿಯನಿಪ್ಪಳು ಆ ವಿರ್ಜೆಯ ಸ್ನಾನ ಪರ್ಯಂತರದಿ ಹತ್ತಿ ಹೋದು ಅಂತ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥಳು ಲಕ್ಷ್ಮೀದೇವಿ ಆ ಲಿಂಗ ದೇಹದ ಒಂದು ಭಾಗವಾಗಿರ್ತಕ್ಕಂಥ ಬಾಹ್ಯ ಅಂತಃಕರಣವನ್ನು ಲಕ್ಷ್ಮೀದೇವಿ ತಾನೇ ನೇಮನ ಮಾಡ್ತಾಳೆ ಆ ಅಂತಃಕರಣದಲ್ಲಿ ಬಾಹ್ಯ ದೇಹ ಬಾಹ್ಯ ಇಂದ್ರಿಯ ಅಂತಃಕರಣಾದಿಗಳ ಜೀವನಿಗೆ ಗಾಢವಾಗಿರ್ತಕ್ಕಂಥ ಅಭಿಮಾನವನ್ನು ಉಂಟು ಮಾಡ್ತಾಳೆ ಈ ರೀತಿಯಾಗಿ ಅಭಿಮಾನವನ್ನು ಉಂಟು ಮಾಡಿದಾಗ ಜೀವ ಏನು ಮಾಡ್ತಾನೆ ನಾನೇ ಸ್ವತಂತ್ರ ಕರ್ತೃ ನಾನೇ ಭೋಗ್ತೃ ಅಂತ ಈ ರೀತಿಯಾಗಿ ತಿಳ್ಕೊತಾನೆ ಲಕ್ಷ್ಮೀ ಈ ರೀತಿಯಾಗಿ ಆ ಜೀವನಲ್ಲಿ ಸ್ವತಂತ್ರ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಇದೆ ಅಂಥೇಳಿ ನಾನಾ ವಿಧವಾಗಿರ್ತಕ್ಕಂಥ ಭ್ರಮೆಯಿಂದ ಆ ಜೀವ ಬಳಲುವಂತೆ ಮಾಡ್ತಕ್ಕಂಥವಳು ಲಕ್ಷ್ಮೀದೇವಿ ತ್ರಿಗುಣಕ್ಕೆ ಅಭಿಮಾನಿಯಾಗಿರೋಳು ಹೀಗೆ ಸುಖ ದುಃಖಾದಿ ಭ್ರಮ ಈ ರೂಪಗಳಿಂದ ಮತ್ತು ನಾನಾ ವಿಕಾರಗಳಿಂದ ಕೂಡಿರ್ತಕ್ಕಂಥ ಬಾಹ್ಯ ಮನಸ್ಸನ್ನು ನಿರ್ಮಲವಾಗಿರ್ತಕ್ಕಂಥ ಸ್ವರೂಪದ ಮನಸ್ಸಿನಲ್ಲಿ ಹಾಲಿನಲ್ಲಿ ನೀರು ಬೆರೆತರೆ ಹೇಗೋ ಹಾಗೆ ಬಾಹ್ಯ ಸುಖ ದುಃಖ ಸಂಪರ್ಕ ರೂಪ ಉಪಾದಿಯಿಂದ ಜೀವನ ಸ್ವರೂಪ ಶರೀರದಲ್ಲಿ ಸಂಕೋಚ ವಿಕಸನ ಆಗುವಂತೆ ಲಕ್ಷ್ಮೀ ದೇವಿ ಮಾಡ್ತಾಳೆ ದುಃಖಾದಿಗಳಾದಾಗ ಸಂಕೋಚ ಅಂದರೆ ಕುಗ್ಗೋದು ಸುಖಾದಿಗಳಾದಾಗ ಹಿಗುವುದು ವಿಕಾಸ ಈ ರೀತಿಯಾಗಿ ಆ ಜೀವನದಲ್ಲಿ ಪ್ರವೃತ್ತಿಗಳು ಬರಲಿಕ್ಕೆ ಲಕ್ಷ್ಮೀದೇವಿನೇ ಕಾರಣ ಇದನ್ನು ಉಪಾದಿ ನಿಮಿತ್ತದಿಂದ ಉಂಟಾಗುವಂತೆ ಮಾಡ್ತಾಳೆ ಆ ಸುಖ ದುಃಖ ಇದಕ್ಕೆಲ್ಲ ಕಾರಣ ಯಾವುದು ಆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರ ಆ ಲಿಂಗ ಶರೀರದ ಬಿಡುಗಡೆಗಾಗಿ ಜೀವ ಪ್ರಯತ್ನ ಮಾಡಲಿ ಅಂತ ಸುಖ ದುಃಖ ಇತ್ಯಾದಿಗಳನ್ನೆಲ್ಲ ಸಾತ್ವಿಕ ಜೀವರಿಗೆ ತಂದು ಅದೇ ತ ತಮೋಜೀವಿಯಾಗಿದ್ದರೆ ಅವನಿಗೂ ಸಾಧನೆ ಆಗಬೇಕು ತಮಸ್ಸಿಗೆ ಹೋಗಲಿಕ್ಕೆ ಆದ್ದರಿಂದ ಅವನಿಗೆ ದುಃಖವನ್ನೇ ತಂದು ಕೊಡ್ತಾವೆ ಇದು ತ್ರಿಗುಣಗಳ ಉಪಾಧಿ ನಿಮಿತ್ತದಿಂದ ಈ ರೀತಿಯಾಗಿ ಸಂಕೋಚನ ವಿಕಸನ ಅನ್ನೋದಾಗತ್ತೆ ಲಿಂಗ ಶರೀರ ಜೀವನಿಗೆ ಸಂಸಾರ ಅವಸ್ಥೆಯಲ್ಲಿ ಸುಖ ದುಃಖ ಇದನ್ನು ಉಂಟು ಮನೋವಿಕಾರದ ಅನುಭವವನ್ನು ಉಂಟು ಸುಖ ಆದಾಗ ಒಂದು ರೀತಿಯಾಗಿರ್ತಕ್ಕಂಥ ವಿಕಾರ ಆಗ್ತಾ ಇದೆ ಮನಸ್ಸು ದುಃಖ ಆದಾಗ ಇನ್ನೊಂದು ರೀತಿಯಾಗಿ ಮನಸ್ಸು ವಿಕಾರ ಆಗತ್ತೆ ಈ ರೀತಿಯಾಗಿ ಉಚ್ಚತ್ವ ನೀಚತ್ವ ರೂಪವಾಗಿರ್ತಕ್ಕಂಥ ಧರ್ಮ ಔಪಾಧಿಕಂದ್ರೆ ಇದೆಲ್ಲ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಲಿಂಗ ಶರೀರನೇ ಉಪಾಧಿ ಅದರಿಂದ ಈ ರೀತಿಯಾಗಿ ಮನಸ್ಸಿನಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭ್ರಮ ಭಾವಗಳೆಲ್ಲ ಬರ್ತಾಯಿದೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಈ ಲಿಂಗ ಶರೀರ ವ್ಯಕ್ತಿಗೆ ಇರೋದಿಲ್ಲ ಈ ಲಿಂಗ ಶರೀರ ಅತ್ಯಂತ ಪ್ರಿಯವಾದದ್ದು ಯಾಕೆ ಅಂದರೆ ಸಾಧನೆಗೆ ಬೇಕಾಗಿದ್ದರಿಂದ ಮೋಕ್ಷ ಈ ಲಿಂಗ ಶರೀರ ಹೇಯ ಯಾಕೆ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕ ಆದ್ದರಿಂದ ಮೋಕ್ಷದಲ್ಲಿ ಲಿಂಗ ಶರೀರ ಇಲ್ಲದೇ ಇರೋದ್ರಿಂದ ಈ ಸಾಂಸಾರಿಕ ಸುಖ ದುಃಖ ಇದು ಯಾವುದು ಜೀವನಿಗೆ ಅನುಭವಕ್ಕೆ ಬರೋದೇ ಇಲ್ಲ ಈ ರೀತಿಯಾಗಿ ಮಹಾಲಕ್ಷ್ಮಿ ಸರ್ವ ಜೀವರಲ್ಲಿದ್ದು ಅವರವರ ಯೋಗ್ಯತಾನುಸಾರ ಸ್ವರೂಪ ಯೋಗ್ಯತೆ ಏನಿರುತ್ತೋ ಅದಕ್ಕನುಸಾರವಾಗಿ ಸರ್ವ ಕಾರ್ಯಗಳನ್ನು ಕೂಡ ಮಾಡಿಸ್ತಾಳೆ ಶ್ರೀಯತ್ಕಟಾಕ್ಷ ಬಲ ಭಗವಂತನ ಪ್ರೇರಣೆಯಿಂದ ಭಗವಂತ ಕೊಟ್ಟ ಬಲದಿಂದ ಆ ಎಲ್ಲ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಇದನ್ನು ಸ್ವೀಕಾರ ಮಾಡು ಭಕ್ತನಿಗೆ ಕರ್ಮಬಂಧವನ್ನು ತೊಡೆದು ಹಾಕು ಮುಕ್ತನನ್ನಾಗಿ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ ಜೀವರ ಪರವಾಗಿ ಜೀವರಿಗೆ ತನ್ನವರು ಅಂತ ಯಾರೂ ಇಲ್ಲದೆ ಇರುವಾಗ ಆ ಜೀವರ ಪರವಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂಥವಳು ಲಕ್ಷ್ಮೀದೇವಿ ಶ್ರುತಿಗೀತೆಯಲ್ಲಿ ದುರ್ಗಾದೇವಿ ಪರಮಾತ್ಮನಲ್ಲಿ ಮಾಡುವ ಮೊಟ್ಟ ಮೊದಲಿನ ಪ್ರಾರ್ಥನೆ ಅಂತಾದರೆ ಇದೆ ಜಯ ಜಯ ಜಯ್ಯತಾ ಮಜಿತ ದೋಷ ಗೃಹೀತ ಗುಣಾಮಂತ್ ಹೀಗೆ ಲಕ್ಷ್ಮೀದೇವಿ ಎಲ್ಲರೊಳಗಿದ್ದು ಸುಲೇಲೆಗೆಯುತ ಪುಣ್ಯ ಪಾಪಗಳ ಪತಿಗೆ ಅರ್ಪಿಸುವಳು ಅರ್ಪಣೆ ಮಾಡಿದ ಮೇಲೆ ಅದು ಯಾವ ರೀತಿಯಾಗಿ ಆಗತ್ತೆ ಕರ್ಮಕ್ಕೆ ಫಲ ಹೇಗೆ ಬರುತ್ತೆ ಅಂದರೆ ಅದಕ್ಕೆ ದುಷ್ಟಾಂತವನ್ನು ಇಲ್ಲಿ ತಿಳಿಸ್ತಾರೆ ಪಾಲಗಡರೊಳು ಬಿದ್ದ ಜಲ ಕೀಲಾಲವೆನಿಪುದೇ ಕ್ಷೀರಸಾಗರದಲ್ಲಿ ಬಿದ್ದಿರ್ತಕ್ಕಂಥ ಮಳೆ ನೀರು ಬರೀ ನೀರು ಅನ್ನಿಸ್ಕೊಳುತ್ತಾ ಇಲ್ಲ ಕ್ಷೀರ ಅಂತಲೇ ಅನ್ ಕರೆಸ್ಕೊಳತ್ತೆ ಕೀಲ ಅಲ್ಲ ಅಂದರೆ ನೀರು ಅಂತ ಅದೇ ರೀತಿಯಾಗಿ ಜೀವಕೃತ ಕರ್ಮ ಆಳಿ ತದ್ವತ್ತು ಶುಭವು ಸರ್ವಕಾಲದಲ್ಲಿ ಕರ್ಮ ಆಳಿ ಅಂದರೆ ಕರ್ಮಗಳ ಸಮೂಹ ಅಂತ ಒಂದೊಂದು ಕ್ಷಣಕ್ಕೆ ಅನಂತ ಜನ್ಮಗಳಿಗಾಗುವಷ್ಟು ಕರ್ಮವನ್ನು ಕಾಯಿಕ ವಾಚಿಕ ಮಾನಸಿಕ ಕರ್ಮಗಳನ್ನು ಪ್ರತಿನಿತ್ಯ ಪ್ರತಿಜೀವ ಮಾಡ್ತಾನೆ ಇರ್ತಾನೆ ಹಾಗೆ ಜೀವರಿಂದ ಮಾಡಲ್ಪಟ್ಟ ಕರ್ಮಗಳ ಸಮೂಹ ಅನ್ನೋದು ಅದೇ ರೀತಿಯಾಗಿ ಹೇಗೆ ಪಾಲಗಡಲುಳು ಬಿದ್ದ ಜಲದಂತೆ ತದ್ವತ್ತು ಅಂದರೆ ಅದೇ ರೀತಿಯಾಗಿ ಹಾಲಿನ ಸಮುದ್ರದಲ್ಲಿ ತಕ್ಷೀರ ಸಮುದ್ರದಲ್ಲಿ ಬಿದ್ದ ಮಳೆ ನೀರು ಹಾಲು ಆಗಿ ಪರಿವರ್ತನೆ ಹೇಗೆ ಅದೇ ರೀತಿಯಾಗಿ ಶುಭ ಸ್ವರೂಪನಾಗಿರ್ತಕ್ಕಂಥ ನಿತ್ಯಾನಂದಮಯನಾಗಿರ್ತಕ್ಕಂಥ ಭಗವಂತನಲ್ಲಿ ಜೀವನಿಂದ ಅರ್ಪಿತವಾಗಿರ್ತಕ್ಕಂಥ ಒಂದು ಹನಿ ನೀರು ಕೂಡ ಅದರಲ್ಲಿ ಅಂತರ್ಗತವಾದ ಅಶುಭ ಕರ್ಮವೂ ಶುಭವೇ ಆಗತ್ತೆ ಕ್ಷೀರಾಬ್ಧ ಪತಿತಂ ತೋಜಂ ಯಥಾ ಕ್ಷೀರತ್ಮ ಅಶ್ನು ಜೀವಕರ್ಮ ಅಸುಖ್ ತದ್ವತ್ ಹೀಗೆ ಆ ಕರ್ಮವು ಕ್ಷೀರ ಸಮುದ್ರದಲ್ಲಿ ಬಿದ್ದ ಮಳೆ ನೀರಿನಂತೆ ಅಕಸ್ಮಾತ್ ಏನಾರು ಪ್ರಾರಬ್ಧ ಕರ್ಮ ನಿಮಿತ್ತ ಅಶುಭಕರ್ಮಗಳೇನಾರೋ ಕಾರಣಾಂತರದಿಂದ ಘಟಿಸಿದೆ ಅದು ಕೂಡ ಶುಭಕರ್ಮವಾಗಿ ಪರಿವರ್ತನೆ ಆಗುತ್ತೆ ಹೇಗೆ ನೀರನ್ನು ಹರಿ ಹಾಲಾಗಿ ಪರಿವರ್ತನೆ ಆಯಿತೋ ಕ್ಷೀರ ಸಮುದ್ರವನ್ನ ಸೇರಿದಾಗ ಆ ರೀತಿಯಾಗಿ ವಾಸ್ತವಿಕವಾಗಿ ಯಾವ ವಸ್ತು ಸ್ವತಃ ಶುಭನೂ ಅಲ್ಲ ಅಶುಭನೂ ಅಲ್ಲ ಯಾವ ವಸ್ತುವಿನಲ್ಲಿ ಹರಿ ಲಕ್ಷ್ಮಿ ವಾಯುಗಳು ತಮ್ಮ ವಿಶೇಷ ಸನ್ನಿಧಾನವನ್ನು ಇಡ್ತಾರೋ ಆ ವಸ್ತು ಶುಭ ಅನ್ಸ್ಕೊಳುತ್ತೆ ವಿಶೇಷ ಸನ್ನಿಧಾನ ಇಲ್ಲದೆ ಇರತಕ್ಕಂಥ ಕೇವಲ ಕಲಿ ಮೊದಲಾಗಿರ್ತಕ್ಕಂಥ ದುಷ್ಟ ದೈತ್ಯರ ಸನ್ನಿಧಾನ ಇರುವಂಥ ವಸ್ತು ಅಶುಭ ಅಂತ ಕರೆಸ್ಕೊಳತ್ತೆ ಆದ್ದರಿಂದ ಮಹಾಲಕ್ಷ್ಮಿ ಅರ್ಪಣೆ ಮಾಡುವಂಥ ಕರ್ಮದಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇರೋದರಿಂದ ಅದು ಶುಭ ಅಂತಲೇ ಕರೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಆ ವಿಷ್ಣು ರಹಸ್ಯದ ದೃಷ್ಟಾಂತ ಕ್ಷೀರಸಾಗರದಲ್ಲಿ ಬಿದ್ದಿರತಕ್ಕಂಥ ನೀರಿನ ಹನಿಯೂ ಕೂಡ ಹಾಲು ಪರಿಣಾಮ ಹೇಗೆ ಹೊಂದತ್ತೋ ಹಾಗೆ ಲಕ್ಷ್ಮೀದೇವಿಯಿಂದ ಅರ್ಪಿತವಾದ ಕರ್ಮ ಆ ಜೀವಕೃತ ಅಂದರೆ ಜೀವರಿಂದ ಮಾಡಲ್ಪಟ್ಟು ಅಪರಿಹಾರ್ಯ ಅಥವಾ ಕಾರಣಾಂತರಗಳಿಂದ ಅದು ಅಶುಭ ಕರ್ಮ ಆಗಿದ್ದರೂ ಕೂಡ ಶುಭ ಕರ್ಮವಾಗಿ ಪರಿವರ್ತನೆಯನ್ನು ಹೊಂದತ್ತೆ ಅಂತ ಈ ರೀತಿಯಾಗಿ ಆ ಲಕ್ಷ್ಮೀದೇವಿ ಮಾಡುವಂತಹ ಸಕಲ ಜೀವರಲ್ಲಿ ವೈಭವವನ್ನೆಲ್ಲಿ ತಿಳಿಸ್ತಾರೆ